ಪರಮದಯಾಮಯನು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ ವಲ್ಫಿರಿ ವಲಯ ರಿಲಿಲ್ಲರಿ ವಲ್ಲೈ ದಯ ಪ್ರಾತಃ ಕಾಲದಾಣೆ ದಶ ರಾತ್ರಿಗಳ ಸಮ ವಿಷಮಗಳ ಮತ್ತು ಅಗಲುತ್ತಿರುವ ರಾತ್ರಿಯ ಆಣೆ ಹಲ್ಪೀದಿ ಕಪಸ ಮುಲ್ಲ ಇದರಲ್ಲಿ ಬುದ್ಧಿಜೀವಿಗಳಿಗೇನಾದರೂ ಆಣೆ ಇದೆಯೇಲಂ ನಿನ್ನ ಪ್ರಭು ಉನ್ನತ ಸ್ತಂಭಗಳ ಆದ ಇರಮನವರೊಂದಿಗೆ ಹೇಗೆ ವರ್ತಿಸಿದನೆಂಬುದನ್ನು ನೀವು ನೋಡಲಿಲ್ಲವೇ ಅವರಂತಹ ಯಾವ ಜನಾಂಗವೂ ಜಗತ್ತಿನ ನಾಡುಗಳಲ್ಲಿ ಸೃಷ್ಟಿಸಲ್ಪಟ್ಟಿರಲಿಲ್ಲ ಕಣಿವೆಗಳಲ್ಲಿ ಬಂಡೆಗಳನ್ನು ಕೊರೆದಿದ್ದ ಸಮೂದರೊಂದಿಗೆ ಮತ್ತು ಮೊಳೆಗಳವನಾದ ಫಿರ್ಅವು ಅವನು ಹೇಗೆ ವರ್ತಿಸಿದನೆಂಬುದನ್ನು ನೀವು ನೋಡಲಿಲ್ಲವೆ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 ಆದರೆ ಮಾನವನ ಅವಸ್ಥೆ ಹೀಗಿದೆ ಅವನ ಪ್ರಭು ಅವನನ್ನು ಪರೀಕ್ಷೆಗೊಳಪಡಿಸಿದಾಗ ಮತ್ತು ಅವನಿಗೆ ಗೌರವ ಹಾಗೂ ಅನುಗ್ರಹ ದಯಪಾಲಿಸಿದಾಗ ಅವನು ನನ್ನ ಪ್ರಭು ನನ್ನನ್ನು ಸನ್ಮಾನಿತನಾಗಿ ಮಾಡಿದನೆಂದು ಹೇಳುತ್ತಾನೆ اذا ما ابتلاه فقدر عليه رزقه فيقول ربي اهانا مت اوனヌ परीक्षेగొలపడిసిదాగ مت اوనపాలిగే అవన జీవనాధారవన సీమితగొలసిదాగ నన్నప్రభు నన్నను అపమానిసిదనెందో ఏలుతనే కల్ల బల్లా తకురిమునల్ యతీమా వలా తహాబ్దున అల తఆమిల్ మిస్కిన్ ಖಂಡಿತ ಅಲ್ಲ ವಾಸ್ತವದಲ್ಲಿ ನೀವು ಅನಾಥರನ್ನು ಗೌರವದಿಂದ ಕಾಣುವುದಿಲ್ಲ ಬಡವನಿಗೆ ಉಣಬಡಿಸುವಂತೆ ಪರಸ್ಪರರನ್ನು ಪ್ರೇರೇಪಿಸುವುದಿಲ್ಲ ವಾರಿಸು ಸ್ವತ್ತನ್ನೆಲ್ಲ ಕಬಳಿಸಿ ಬಿಡುತ್ತೀರಿ ಮತ್ತು ಸಂಪತ್ತನ್ನು ಅತಿಯಾಗಿ ಪ್ರೀತಿಸುತ್ತೀರಿ ು ಸ ಖಂಡಿತ ಅಲ್ಲ ಭೂಮಿಯು ನಿರಂತರ ಗುದ್ದಿ ಪುಡಿಗುಟ್ಟಲ್ಪಟ್ಟಾಗ ಮತ್ತು ದೇವಚರರು ಸಾಲು ಸಾಲಾಗಿ ನಿಂತಿರುವ ಸ್ಥಿತಿಯಲ್ಲಿ ನಿಮ್ಮ ಪ್ರಭು ಆಗಮಿಸುವಾಗ ಯುವ ಅಂದು ನರಕವನ್ನು ಮುಂದೆ ತರಲಾಗುವುದು ಅಂದು ಮಾನವನಿಗೆ ಮನವರಿಕೆಯಾಗುವುದು ಅಂದು ಅವನು ತಿಳಿಯುವುದರಿಂದ ಏನು ಫಲ ಯಕೋಲು ಯಂಚೂಲಿ ಹಯಾಚಿ ಅವನು ಅಯ್ಯೋ ನಾನು ನನ್ನ ಈ ಜೀವನಕ್ಕಾಗಿ ಮೊದಲೇ ಸಿದ್ಧತೆ ಮಾಡುತ್ತಿದ್ದರೆ ಎಂದು ಹೇಳುವನು ಅಂದು ಅಲ್ಲಾಹನು ಕೊಡುವಂತಹ ಯಾತನೆಯನ್ನು ಕೊಡಬಲ್ಲವರು ಬೇರಾರೂ ಇಲ್ಲೂ ತಿ ಬಂಧಿಸುವ ರೀತಿಯಲ್ಲಿ ಬಂಧಿಸುವವನು ಯಾರೂ ಇಲ್ಲುಲ್ ಇನ್ನೊಂದು ಕಡೆಯಿಂದ ಹೀಗೆ ಅಪ್ಪಣೆಯಾಗುವುದು ಓ ಶಾಂತ ಚಿತ್ತವೇಜೀ ನೀನು ನಿನ್ನ ಸದ್ಗತಿಯಿಂದ ಸಂತುಷ್ಟನೂ ನಿನ್ನ ಪ್ರಭುವಿನ ಬಳಿ ಮೆಚ್ಚುಗೆಗೆ ಪಾತ್ರನೂ ಆಗಿರುವ ಸ್ಥಿತಿಯಲ್ಲಿ ನಿನ್ನ ಪ್ರಭುವಿನ ಬಳಿಗೆ ನಡೆ ನನ್ನ ಸಜ್ಜನ ದಾಸರೊಂದಿಗೆ ಸೇರಿಕೋ ಮತ್ತು ನನ್ನ ಸ್ವರ್ಗದೊಳಗೆ ಪ್ರವೇಶಿಸು